ಸಾವಿರದ ಎಂಟುನೂರ ಎಂಬತ್ತೈದನೇ ಇಸವಿ ಫೆಬ್ರವರಿ ಇಪ್ಪತ್ತೆರಡನೆಯ ದಿನಾಂಕ ಶ್ರೀರಾಮಕೃಷ್ಣರ ಜನ್ಮ ಮಹೋತ್ಸವವನ್ನು ಭಕ್ತರೆಲ್ಲರ ಜೊತೆಗೆ ದಕ್ಷಿಣೇಶ್ವರದಲ್ಲಿ ಆಚರಿಸ್ತಾ ಇದ್ದಾರೆ ಅಲ್ಲಿ ಅವರ ಶಿಷ್ಯಂದಿರಲ್ಲಿ ಬಹಳಷ್ಟು ಮಂದಿ ಬಂದು ಶ್ರೀರಾಮಕೃಷ್ಣರ ಜೊತೆಗೆ ಭಗವಂತನ ಸಂಕೀರ್ತನೆ ಮಾಡ್ತಾ ನರ್ತನ ಗಾಯನ ಮೊದಲಾದ ಭಗವದ್ಭಕ್ತಿಗೆ ಸಂಬಂಧಪಟ್ಟ ಅನೇಕ ಬಗೆಯ ಆರಾಧನೆಗಳನ್ನೆಲ್ಲ ನಡೆಸ್ತಾ ಇರ್ತಾರೆ ನಡು ನಡುವೆ ಭಕ್ತರ ಜೊತೆಗೆ ಶ್ರೀರಾಮಕೃಷ್ಣರು ಭಗವದ್ಭಾವದಿಂದ ತುಂಬಿಕೊಂಡು ಮಾತುಕತೆ ನಡೆಸ್ತಾ ಇರ್ತಾರೆ ಜೀವನದ ಹಲವಾರು ಘಟ್ಟಗಳಲ್ಲಿ ಇರುವಂಥ ಭಕ್ತರುಗಳು ತಮ್ಮ ತಮ್ಮ ಸಂದೇಹ ಸಮಸ್ಯೆಗಳು ಹಾಗೂ ಭಗವಂತನನ್ನು ಹೇಗೆ ಸಾಕ್ಷಾತ್ಕರ ಮಾಡಿಕೊಳ್ಳುವುದು ಇವೇ ಮೊದಲಾದ ವಿಚಾರಗಳನ್ನು ಕುರಿತು ಪ್ರಶ್ನೆ ಹಾಕ್ತಾ ಇರ್ತಾರೆ ಶ್ರೀರಾಮಕೃಷ್ಣರು ಅತ್ಯಂತ ಸಹಜವಾಗಿ ತಮ್ಮ ಎಂದಿನ ಅದೇ ಭಗವತ್ ಭಗವನ್ಮಯವಾದಂಥ ಒಂದು ಉಲ್ಲಾಸದಿಂದ ಅವರ ಜೊತೆಗೆ ಮಾತುಕತೆ ನಡೆಸ್ತಾ ಇರ್ತಾರೆ ಗಿರೀಶ್ ಚಂದ್ರ ಘೋಷ ನರೇಂದ್ರ ಮೊದಲಾದವರೆಲ್ಲ ಅಲ್ಲಿ ಶ್ರೀರಾಮಕೃಷ್ಣರ ಸುತ್ತ ಕುಳಿತುಕೊಂಡು ಅವರ ಜೊತೆಗೆ ಆನಂದದಿಂದ ಮಾತುಕತೆ ನಡೆಸ್ತಾ ಇರಬೇಕಾದರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಪ್ರತಿಯೊಂದು ಆತನ ಇಚ್ಛೆಗನುಸಾರವಾಗಿ ಘಟಿಸುತ್ತದೆ ನೀನು ಇಲ್ಲಿಗೆ ಬರುತ್ತಿರುವುದರಿಂದ ನಿನ್ನ ಆಧ್ಯಾತ್ಮಿಕ ಜೀವನ ಜಾಗೃತಿಗೊಳ್ಳುವುದಾದರೆ ನಾನು ಕೇವಲ ಹೇತು ಮಾತ್ರ ಎಂಬುದನ್ನು ತಿಳಿದುಕೋ ಚಂದಮಾಮ ಎಲ್ಲರ ಮಾಮ ಭಗವಂತನ ಇಚ್ಛೆಯಂತೆ ಎಲ್ಲವೂ ಘಟಿಸುತ್ತದೆ ಇದನ್ನು ಶ್ರೀರಾಮಕೃಷ್ಣರು ಎಲ್ಲರ ಬಳಿ ಕೂಡ ಹೇಳ್ತಾಯಿದ್ರು ಒಂದು ಸಣ್ಣ ಚಲನೆ ಆಗಬೇಕಾದರೂ ಕೂಡ ಭಗವಂತನ ಇಚ್ಛೆ ಅಲ್ಲಿ ಇರಬೇಕು ಅವನ ಇಚ್ಛೆ ಇಲ್ಲದೆ ಒಂದು ಸಣ್ಣ ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ ಎನ್ನುವುದಾಗಿ ಅವರು ಹೇಳ್ತಾಯಿದ್ರು ಭಕ್ತವನ ಭಕ್ತನೊಬ್ಬನ ದೃಢವಾದ ವಿಶ್ವಾಸವೇ ಅದು ಈ ಜಗತ್ತಿನ ಚರಾಚರಗಳೆಲ್ಲವೂ ಕೂಡ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಭಗವಂತನಲ್ಲೇ ಜೀವಿಸ್ತಾ ಇವೆ ಕೊನೆಗೆ ಲಯವಾಗಿ ಹೋಗುವುದು ಕೂಡ ಭಗವಂತನಲ್ಲೇ ಹಾಗಿರುವಾಗ ಸ್ವತಂತ್ರವಾಗಿ ಒಂದು ವಸ್ತುವಿಗೋ ಒಂದು ಜೀವಿಗೋ ಒಬ್ಬ ವ್ಯಕ್ತಿಗೋ ನಾನು ಮಾಡುತ್ತೇನೆ ನನ್ನಿಂದ ನಡೆಯುತ್ತದೆ ಎನ್ನುವ ಭಾವನೆ ಮೂಡುವುದಾದರೆ ಅದು ಕೇವಲ ಅಜ್ಞಾನ ಅಷ್ಟೆ ನಮ್ಮ ಅಜ್ಞಾನದಿಂದಾಗಿ ನಾವು ಎಲ್ಲವೂ ನನ್ನಿಂದಲೇ ನಾನು ಮತ್ತು ನನ್ನದು ಎನ್ನುವ ಪ್ರಪಂಚದ ಒಳಗೆ ಕೇವಲ ಮಿತವಾದ ತಿಳಿವಳಿಕೆಯನ್ನು ಹೊಂದಿ ಜೀವನ ಮಾಡ್ತಾ ಇರ್ತೇವೆ ಆದರೆ ನಮ್ಮ ಆ ಮಿತಿಯನ್ನು ಬಿಟ್ಟು ನಾವು ಆಲೋಚಿಸಿದರೆ ನಮಗಿಂತ ಹಿಂದೆ ಎಷ್ಟು ಸಾವಿರ ವರ್ಷ ಈ ಜಗತ್ತು ಇತ್ತು ನಮಗೆ ಎಣಿಕೆ ಹಾಕುವುದಕ್ಕೆ ಸಾಧ್ಯ ಇಲ್ಲ ಹೆಚ್ಚಂದರೆ ಕೆಲವು ಸಾವಿರ ವರ್ಷಗಳ ಹಿಂದೆ ಕೆಲವು ಲಕ್ಷ ವರ್ಷಗಳ ಹಿಂದೆ ಅಂತ ಚಾರಿತ್ರಿಕವಾಗಿ ನಾವು ಮಾತನಾಡ್ತೇವೆ ಅದಕ್ಕೂ ಹಿಂದೆ ಅಂತಂದರೆ ಉತ್ತರ ಇಲ್ಲ ಅದೇ ರೀತಿಯಲ್ಲಿ ಮುಂದೆ ಭವಿಷ್ಯತ್ ಕಾಲದಲ್ಲಿ ನಾವು ನಮ್ಮ ಜೀವನ ಮುಗಿದ ನಂತರ ಎಷ್ಟು ಕಾಲ ಈ ಜಗತ್ತು ನಡೀತದೆ ಯಾರ್ಯಾರಲ್ಲ ಬರ್ತಾರೆ ಜೀವಿಸ್ತಾರೆ ನಮಗೇನೂ ಗೊತ್ತಿಲ್ಲ ಪ್ರಪಂಚ ನಿಂತನೇ ಇರಲ್ಲ ಒಂದೇ ಒಂದು ಕ್ಷಣ ಕೂಡ ಇದ್ದಕ್ಕಿದ್ದಾಗಿ ಪ್ರಪಂಚ ಸ್ತಬ್ಧ ಆಗುವುದು ಸಾಧ್ಯ ಇಲ್ಲ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ಳೋಣ ಏನಾಗುತ್ತೆ ಅವಸ್ಥೆ ಎಲ್ಲ ನಿಂತು ಬಿಟ್ಟಿತ್ತು ಕಾಲವೇ ನಿಂತು ಬಿಟ್ಟಿತ್ತು ಎನ್ನುವಂಥ ಒಂದು ಕಲ್ಪನೆ ನಾವು ಮಾಡಿಕೊಳ್ಬಹುದು ಆದರೆ ಅದು ಕೇವಲ ಕಲ್ಪನೆ ಅಷ್ಟೆ ಹೀಗೆ ಆದದ್ದರ ಉದಾಹರಣೆ ಹಿಂದೆ ಇಲ್ಲ ಯಾರೂ ಈ ರೀತಿ ನಡೆದಿದೆ ಅಂತ ನಮಗೆ ಹೇಳಿದ್ದಿಲ್ಲ ಆದ್ದರಿಂದ ನಾವು ಇದು ಹೀಗೆ ನಡಿಬಹುದು ಅಂತ ಊಹೆ ಮಾಡಿಕೊಂಡ್ರೆ ಕೇವಲ ಊಹೆ ಅದು ವಾಸ್ತವ ಅಲ್ಲ ನಮ್ಮ ಎದುರು ಈ ಜಗತ್ತು ನಿರಂತರ ಚಲಿಸ್ತಾ ಇದೆ ಕಾಲ ಅಂದರೆ ಚಲನೆ ಪ್ರತಿ ಕ್ಷಣವೂ ಕೂಡ ವಸ್ತುಗಳು ಬದಲಾಗ್ತಾಯಿವೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಮಾರ್ಪಾಡು ಆಗ್ತಾ ಇದೆ ನಮ್ಮ ದೇಹದಲ್ಲಿರಲಿ ಮನಸ್ಸಿನಲ್ಲಿರಲಿ ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆ ಆಗ್ತಾಯಿದೆ ಅದೇ ರೀತಿ ಬಾಹ್ಯ ವಸ್ತುಗಳಲ್ಲೂ ಬದಲಾವಣೆ ಆಗ್ತಾಯಿದೆ ಪ್ರಪಂಚ ನಿಧಾನವಾಗಿ ಚಲಿಸ್ತಾ ಇರುವಾಗ ಯಾವುದೂ ಕೂಡ ಇಲ್ಲಿ ಶಾಶ್ವತ ಇಲ್ಲ ನಮ್ಮ ಜೀವನವೂ ಶಾಶ್ವತ ಇಲ್ಲ ಈ ಪ್ರಪಂಚವೂ ಶಾಶ್ವತ ಇಲ್ಲ ಅಷ್ಟರಿಂದಲೇ ಎಲ್ಲವೂ ನನಗೂ ಗೊತ್ತಿದೆ ಎಲ್ಲವನ್ನೂ ನಾನು ಮಾಡ್ತೀನಿ ಎಲ್ಲವೂ ನನ್ನ ಇಚ್ಛೆ ಪ್ರಕಾರ ನಡೀತದೆ ಅಂತ ನಾವು ಭಾವಿಸಿದರೆ ಅದು ಹಾಸ್ಯ ಅಲ್ವೇ ಕೇವಲ ಒಂದು ನೂರು ವರ್ಷದ ಈ ಸಣ್ಣ ಜೀವಿತಾವಧಿಯಲ್ಲಿ ನಿಂತುಕೊಂಡು ನಾವು ಇಡೀ ಪ್ರಪಂಚವನ್ನೇ ಅಳೆಯುವುದಕ್ಕೆ ಹೊರಟ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಆಗುವುದಕ್ಕೆ ಸಾಧ್ಯ ಇದೆ ಆದರೆ ಕೆಲವು ಮಹಾತ್ಮರು ಭಗವಂತನನ್ನ ಕಂಡುಕೊಂಡರು ಅವರ ದಾರಿ ಬೇರೆ ಉಳಿದೆಲ್ಲರ ಹಾಗೆ ಪ್ರಪಂಚದಲ್ಲಿ ಬದುಕತಾ ಇರುವ ಉಳಿದವರೆಲ್ಲರ ಹಾಗೆ ಅವರು ಬದುಕಲಿಲ್ಲ ಅತ್ಯಂತ ವ್ಯಾಕುಲತೆಯಿಂದ ಭಗವಂತನನ್ನು ಕಾಣುವುದು ಬಿಟ್ಟರೆ ನನಗೆ ಬೇರೆ ಯಾವುದೂ ಉದ್ದೇಶ ಇಲ್ಲ ನನ್ನ ಗುರಿಪೂರ್ಣವಾಗಿ ಇದೇ ಆಗಿರಬೇಕು ಅಂತ ಯಾರು ನಿಶ್ಚಯ ಮಾಡಿಕೊಂಡು ಒಂದಲ್ಲ ಒಂದು ದಾರಿಯನ್ನು ಕಾಣ್ಕೊಂಡು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೋ ಅಂಥವರು ಹೇಳ್ತಾರೆ ನಮಗೆ ಈ ಕಾಣ್ತಾ ಇರುವಂಥ ಜಗತ್ತಾಗಲಿ ನಮ್ಮ ಜೀವನವಾಗಲಿ ಈ ಲೌಕಿಕವಾದ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಗಳೆಲ್ಲ ಆಗಲಿ ಕೇವಲ ಬಹಳ ಚಿಕ್ಕದು ಕಾಲದ ದೃಷ್ಟಿಯಿಂದಲಾದರೂ ಕೂಡ ಅಲ್ಪವೇ ಈ ಕ್ಷಣ ಇರುತ್ತೆ ಮುಂದಿನ ಕ್ಷಣ ಇರೋಲ್ಲ ಪ್ರತಿ ಕ್ಷಣವೂ ಬದಲಾಗ್ತಾ ಇರ್ತದೆ ನಾಶವಾಗ್ತಾ ಇರ್ತದೆ ಅಂತ ಅದಕ್ಕೆ ಎಷ್ಟರ ಮಟ್ಟಿನ ಬೆಲೆ ಅದನ್ನು ಸತ್ಯ ಅಂತ ಹೇಳೋಕ್ಕಾಗತ್ತೆ ಇನ್ನು ಭಗವಂತನ ದರ್ಶನ ಮಾಡಿಕೊಂಡವರು ಹೇಳ್ತಾರೆ ಭಗವಂತನ ಆ ನೆಲೆ ಇದೆಯಲ್ಲ ಅದು ಅಸಾಧಾರಣವಾದದ್ದು ಈ ಲೋಕದಲ್ಲಿ ನಾವು ಏನು ಕಾಣುತ್ತೇವೋ ಅದೆಲ್ಲಕ್ಕಿಂತಲೂ ಕೂಡ ವಿಭಿನ್ನವಾದದ್ದು ಈ ಕಾಲ ಎನ್ನುವುದು ನಶ್ವರವಾಗಿದ್ದರೆ ಭಗವಂತನ ನೆಲೆ ಅಥವಾ ಭಗವಂತ ಅವನು ಶಾಶ್ವತ ಕೋಟಿ ಕೋಟಿ ವರ್ಷಗಳ ಹಿಂದೆನೂ ಇದ್ದ ಹೇಗಿದ್ದ ಈಗ ಇರುವ ಹಾಗೆಯೇ ಇದ್ದ ಈ ಕ್ಷಣದಲ್ಲೂ ಇದ್ದಾನೆ ಮುಂದೆ ಅನಂತ ಕಾಲದವರೆಗೂ ಇದ್ದೇ ಇರುತ್ತಾನೆ ಯಾವ ಬದಲಾವಣೆಯೂ ಇಲ್ಲ ಇದಕ್ಕೆ ಶಾಶ್ವತ ಅಂತ ಹೆಸರು ಆಮೇಲೆ ಈ ಜಗತ್ತು ಸೀಮಿತವಾದದ್ದು ಅಳೆಯೋದಕ್ಕೆ ಸಾಧ್ಯ ಇದೆ ವಿಜ್ಞಾನಿಗಳು ಅಳದಿದ್ದಾರೆ ಭೂಮಿಯ ವಿಸ್ತೀರ್ಣ ಇಂತಿಷ್ಟು ಇದರ ಸುತ್ತಳತೆ ವ್ಯಾಸ ಅಂತ ಹೇಳ್ತಾರಲ್ಲ ಅದಂತಿಷ್ಟು ಉತ್ತರ ಧ್ರುವ ದಕ್ಷಿಣ ಧ್ರುವ ರೇಖಾಂಶ ಅಕ್ಷಾಂಶ ಇತ್ಯಾದಿಗಳೆಲ್ಲ ಅಳತೆ ಮಾಡಿ ಭೂಮಿಯ ಒಟ್ಟು ಗಾತ್ರ ಯಾವುದು ಇತ್ಯಾದಿಗಳೆಲ್ಲ ಅಳಿತಾರೆ ಈ ರೀತಿ ಅಳೆಯೋಕ್ಕೆ ನಾವು ಈ ಪ್ರಪಂಚದಲ್ಲಿರುವ ವಸ್ತುಗಳನ್ನು ಮಾತ್ರ ಅಳೆಯಬಹುದು ದೂರ ಆಗಲಿ ಒಂದು ವಸ್ತುವಿನಿಗಿಂತ ಇನ್ನೊಂದು ವಸ್ತುವಿನ ದೂರ ಆಗಲಿ ಅದರ ಗಾತ್ರ ಆಗಲಿ ಅದರ ರೂಪಾಗಿರಲಿ ಅದರ ಭಾರ ಆಗಿರಲಿ ಇವೆಲ್ಲವೂ ಕೂಡ ಒಂದು ಘನವಸ್ತುವಿಗೆ ಅಥವಾ ಕಣಿಗೆ ಕಾಣುವ ವ್ಯಕ್ತ ಪ್ರಪಂಚಕ್ಕೆ ಮಾತ್ರ ಸಂಬಂಧಪಟ್ಟದ್ದೇ ವಿನಃ ಇವೆಲ್ಲವನ್ನು ಮೀರಿ ಬೇರೆಯ ಒಂದು ನೆಲೆಯಲ್ಲಿ ಇರುವಂಥ ಭಗವಂತನನ್ನು ಇವುಗಳಿಂದ ಅಳೆಯುವುದಕ್ಕೆ ಸಾಧ್ಯ ಅವನು ಶಾಶ್ವತ ಆಮೇಲೆ ಯಾವುದೇ ಮಿತಿ ಇಲ್ಲದ್ದು ಬೃಹತ್ ಅಂತಂದರೆ ನಾವು ಸಾಮಾನ್ಯವಾಗಿ ದೊಡ್ಡದು ಅಂತ ಹೇಳೋದಾಗಿದ್ದರೆ ಅದು ಹೇಗೆ ದೊಡ್ಡದು ಸಣ್ಣ ವಸ್ತುವಿನ ಎದುರು ನಿಂತಾಗ ಮಾತ್ರ ಇನ್ನೊಂದನ್ನು ದೊಡ್ಡದು ಅಂತ ಹೇಳೋಕ್ಕೆ ಸಾಧ್ಯ ಇದೆ ತರಗತಿಗಳಲ್ಲೆಲ್ಲ ನಮಗೆ ಪಾಠ ಮಾಡುವಾಗ ಮೇಷ್ಟ್ರು ಹೇಳುವರು ಒಂದು ಸಣ್ಣ ಗೆರೆಯನ್ನು ಎಳೆದ್ಬಿಟ್ರು ಇದನ್ನು ಒಂದು ಸ್ವಲ್ಪವೂ ಕೂಡ ಅಳಿಸ್ ಹಾಕದ ಹಾಗೆ ದೊಡ್ಡದ ಅಥವಾ ಚಿಕ್ಕದು ಮಾಡಬೇಕು ಮಾಡ್ರಿ ಅಂತ ಮಕ್ಕಳಿಗೆ ಹೇಳಿದರೆ ಎಲ್ಲ ಹುಡುಗರು ಮಿಕ್ಕಿ ಮಿಕ್ಕಿ ನೋಡುವರು ಒಬ್ಬ ಹುಡುಗ ಮಾತ್ರ ಬುದ್ಧಿವಂತ ಅದರ ಪಕ್ಕದಲ್ಲೇ ಒಂದು ಸಣ್ಣ ಗೆರೆ ಎಳೆದು ಬಿಟ್ಟು ಈಗ ಇದು ದೊಡ್ಡದಾಯಿತು ಅಂತ ಅಂದ ಮೇಷ್ಟ್ರು ಹಾಕದ ಗೆರೆ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗೆರೆಯನ್ನು ಹಾಕಿ ಈಗ ಅದು ಚಿಕ್ಕದಾಯಿತು ಅಂತ ಹೇಳಿದ ನಾವು ದೊಡ್ಡದು ಸಣ್ಣದು ಅಂತ ಹೇಳಬೇಕಾದ್ರೆ ಇನ್ನೊಂದು ವಸ್ತು ಇರಬೇಕಲ್ಲಿ ಚಿಕ್ಕ ಮಗು ದೊಡ್ಡ ಮಗುವನ್ನು ಅಣ್ಣ ಅಂತೀವಿ ಚಿಕ್ಕ ಮಗುವೇ ಇಲ್ಲದೆ ಹೋದರೆ ಅಣ್ಣನೂ ತಮ್ಮನೂ ಎಲ್ಲ ಒಂದೇ ಭಗವಂತ ಎಷ್ಟು ದೊಡ್ಡವನು ಅಂತ ಹೇಳಬೇಕಾದ್ರೆ ಸಣ್ಣ ವಸ್ತುವೇ ಇಲ್ಲ ಎಲ್ಲ ಅವನೇ ಆಗಿದ್ದಾನೆ ಹೋಲಿಕೆ ಮಾಡಿ ಹೇಳೋದಕ್ಕೆ ಇನ್ನೊಂದು ವಸ್ತುವೆ ಇಲ್ಲ ಅಂತ ಇದ್ದರೆ ಅವನನ್ನು ದೊಡ್ಡವನೋ ಚಿಕ್ಕವದೋ ಹೇಳೋಕ್ಕಾಗತ್ತ ಅದಕ್ಕೆ ಉಪನಿಷತ್ತುಗಳು ಅವನನ್ನು ವರ್ಣಿಸ್ತವೆ ಅಣೋ ಮಹತೋ ಮಹೀಯಾನ್ ಅಣುವಿಗಿಂತ ಅಣು ಸೂಕ್ಷ್ಮ ಅಂದರೆ ಸೂಕ್ಷ್ಮ ಅತ್ಯಂತ ಚಿಕ್ಕದು ಎಷ್ಟು ಚಿಕ್ಕದು ಮಾಡಬಹುದು ಮತ್ತು ಚಿಕ್ಕದು ಭಗವಂತನ ಅವಸ್ಥೆ ದೊಡ್ಡದು ಕೂಡ ಹಾಗೇ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಅಂತ ನಾವು ಏನನ್ನು ಭಾವಿಸ್ತೇವೋ ಅದಕ್ಕಿಂತಲೂ ಕೂಡ ಕೋಟಿ ಕೋಟಿ ಪಾಲು ಬೃಹತ್ತಾಗಿರತಕ್ಕಂಥವನು ಭಗವಂತ ಈ ಲೋಕಕ್ಕೆ ಹೋಲಿಸಿದರೆ ಅವನು ಅತಿ ವ್ಯಾಪಕನಾದವನು ಎಲ್ಲವನ್ನು ಆವರಿಸಿಕೊಂಡಿದ್ದಾನೆ ಹೀಗೆಲ್ಲ ಭಗವಂತನ ನಾನಾ ಬಗೆಯ ವರ್ಣನೆಯನ್ನು ಮಹಾಪುರುಷರು ಮಾಡ್ತಾರೆ ಯಾರು ಅವನನ್ನು ಕಂಡಿದ್ದಾರೋ ಅವರು ಹೇಳುವ ವಿಚಾರ ಇದು ಭಗವಂತ ಈ ಲೋಕವನ್ನು ಸೃಷ್ಟಿಸಿದ್ದಾನೆ ಅವನ ಇಚ್ಛೆ ಪ್ರಕಾರವೇ ಈ ಸೃಷ್ಟಿ ನಡೆಯಿತು ಜೀವಕೋಟಿಗಳ ಸೃಷ್ಟಿ ಮನುಷ್ಯರ ಸೃಷ್ಟಿ ನಾನಾ ವಸ್ತುಗಳ ರಚನೆ ಇದೆಲ್ಲ ಅವನ ಇಚ್ಛೆ ಪ್ರಕಾರ ನಡೆದ್ದು ಯಾಕೆ ಅಂತ ಕೇಳಿದರೆ ಅವನ ಇಚ್ಛೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ಭಗವಂತ ಇದನ್ನು ಸೃಷ್ಟಿಸಿದ ಅಂತ ಕೇಳಿದರೆ ಅವನ ಲೀಲೆ ಅವನ ವಿನೋದಕ್ಕೋಸ್ಕರ ಮಕ್ಕಳು ಆಟ ಆಡ್ತಾ ಚಿಕ್ಕ ಚಿಕ್ಕ ಮನೆ ಕಟ್ಕೊಳ್ತೇವೆ ಅಂಗಡಿಯನ್ನು ಕಟ್ತವೆ ಆ ಸಣ್ಣ ಅಂಗಡಿಯೊಳಗೆ ಏನೇನೋ ವಸ್ತುಗಳನ್ನು ಇಟ್ಟು ಮಾರಾಟನೂ ಮಾಡ್ತಾರೆ ಸಣ್ಣ ಎಲೆಗಳನ್ನೆಲ್ಲ ಅಥವಾ ತರಗಲೆಗಳನ್ನು ಇಟ್ಕೊಂಡು ನೋಟು ಅಂತ ಭಾವಿಸ್ಕೊಂಡು ವ್ಯಾಪಾರನೂ ಮಾಡ್ತಾರೆ ಇದೆಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇದೆಯೇ ಮಕ್ಕಳ ವಿನೋದಕ್ಕೋಸ್ಕರ ಆನಂದಕ್ಕೋಸ್ಕರ ಭಗವಂತ ಮಗುವಿನ ಹಗಂತೆ ಅವನ ಇಷ್ಟ ಇಷ್ಟ ಬಂದಾಗ ಮಕ್ಕಳು ಮನೆ ಕಟ್ಟುತ್ತವೆ ಬೇಡಂಥ ಆದಾಗ ಅಥವಾ ಊಟದ ಸಮಯ ಆದಾಗ ಕಟ್ಟಿದಂಥ ಮನೆಯನ್ನೆಲ್ಲ ಬಿಸಾಕಿ ಅಥವಾ ಅದನ್ನು ಅಡಿಮೇಲು ಮಾಡಿ ಹೊರಟೋಗಿಬಿಡ್ತಾರೆ ಅವರಿಗೆ ವಿನೋದ ಅಷ್ಟೆ ಭಗವಂತನ ಇಚ್ಛೆನೂ ಹೀಗೇ ಮನಸ್ಸು ಬಂದಾಗ ಜಗತ್ತಿನ ಸೃಷ್ಟಿಯಾಗಿ ಬಿಡ್ತದೆ ಅದರ ಆಟ ನೋಡ್ತಾ ಆನಂದ ಸಾಕಷ್ಟು ಜೀವಿಗಳೆಲ್ಲ ಹುಟ್ಟುತ್ತವೆ ಬದುಕ್ತವೆ ನಗ್ತವೆ ಅಳುತ್ತವೆ ಅವನಿಗೇನೂ ಅಲ್ಲ ಸಮಯದಾಗ ಸಾಕು ಅಂತ ಪ್ರಳಯ ಮಾಡಿ ಎಲ್ಲ ಮುಗಿಸಾಕ್ಬಿಡ್ತಾನೆ ಇದು ಇಚ್ಛೆ ಪ್ರಕಾರ ಭಗವಂತನ ಇಚ್ಛೆಗೆ ಪ್ರಕಾರ ಪ್ರತಿಯೊಂದು ನಡೀತಾ ಇದೆ ಅಂತ ಹೇಳ್ತಾರೆ ಮತ್ತು ಶ್ರೀರಾಮಕೃಷ್ಣರ ಬಳಿಗೆ ಇಷ್ಟು ಮಂದಿ ಭಕ್ತರೆಲ್ಲ ಬಂದಿದ್ದಾರಲ್ಲ ಅದರ ಬಗ್ಗೆ ಹೇಳುತ್ತಾರೆ ನೀನು ಇಲ್ಲಿಗೆ ಬರುತ್ತಿರೋದ್ರಿಂದ ನಿನ್ನ ಆಧ್ಯಾತ್ಮಿಕ ಜೀವನ ಜಾಗೃತಗೊಳ್ಳುವುದಾಗಿದ್ದರೆ ನಾನು ಕೇವಲ ಹೇತು ಮಾತ್ರ ಎಂಬುದನ್ನು ತಿಳಿದಕ್ಕು ಶ್ರೀರಾಮಕೃಷ್ಣರು ದೊಡ್ಡ ವ್ಯಕ್ತಿಗಳು ಆಧ್ಯಾತ್ಮಿಕ ಮಹಾತ್ಮರು ಮಹಾ ವ್ಯಕ್ತಿಗಳು ಅಂತ ಎಲ್ಲ ಭಕ್ತರು ಭಾವಿಸ್ಕೊಳ್ತಾರೆ ಆದರೆ ಶ್ರೀರಾಮಕೃಷ್ಣರಿಗೆ ವಿನಯ ನಾನೇನೂ ಅಲ್ಲ ಸರ್ವಸ್ವವು ಕೂಡ ಜಗನ್ಮಾತೆ ಜಗನ್ಮಾತೆಯ ಇಚ್ಛೆಯ ಪ್ರಕಾರವೇ ಎಲ್ಲವೂ ನಡೆಯುತ್ತಿರುವ ಕಾರಣ ನಾನೇನೂ ಅಲ್ಲ ನೀವು ಇಲ್ಲಿಗೆ ಬರೋದಾಗಿದ್ದರೆ ಅದು ಕೂಡ ಜಗನ್ಮಾತೆಯ ಇಚ್ಛೆ ಪರಮಹಂಸರು ಹೇಳ್ತಾರೆ ನಾನೇನಾದ್ರೂ ಮಾತನಾಡೋಗಿದ್ರೆ ಆ ಮಾತು ಕೂಡ ನನ್ನ ಇಚ್ಛೆ ಪ್ರಕಾರ ಅಲ್ಲ ತಾಯಿಯ ಇಚ್ಛೆ ಪ್ರಕಾರ ಬಾಯಿಂದ ಮಾತು ಹೊರಗೆ ಬರ್ತಾ ಇದೆ ಹೀಗೆ ತನ್ನ ಸರ್ವಸ್ವವನ್ನು ಕೂಡ ಮಾತೆಗೆ ಒಪ್ಪಿಸ್ಕೊಂಡ್ರು ಭಗವಂತನ ಇಚ್ಛೆ ಪ್ರಕಾರವೇ ಪ್ರತಿಯೊಂದು ನಡೀತಾ ಇರಬೇಕಾದ್ರೆ ನಮ್ಮದೇನಿದೆ ಕೇವಲ ನಿಮಿತ್ತ ಹೇತು ಹೇತು ಅಂದರೆ ಕಾರಣ ನಿಮಿತ್ತ ಒಂದು ನೆಪ ಅಷ್ಟೆ ಒಂದು ಸಂಗೀತ ಕಚೇರಿ ನಡೀತಾ ಇದೆ ಒಬ್ಬ ಸಂಗೀತಗಾರ ಕೊಳಲು ಬಾರಿಸ್ತಾ ಇದ್ದಾನೆ ಅಥವಾ ವೀಣೆ ನುಡಿಸ್ತಾ ಇದ್ದಾನೆ ಅಂತಾದರೆ ನಿಜವಾದ ಸಂಗೀತ ಹೊರಗೆ ಹೊಮ್ಮುತ್ತಾ ಇರುವುದು ವೀಣೆಯಿಂದಲ ಕಲಾವಿದನಿಂದಲ ಎಷ್ಟೊಂದು ಅದ್ಭುತವಾಗಿದೆ ವೀಣೆ ಎಷ್ಟೊಂದು ಸುಂದರವಾಗಿದೆ ಕೊಳಲು ಅಂತ ನಾವು ತಲೆದೋಗುತ್ತೇವೆ ಕೈ ತಟ್ಟಿ ತಟ್ಟಿ ಆಸ್ವಾದಿಸ್ತೇವೆ ಆದರೆ ಅಲ್ಲಿ ಕೊಳಲಾಗಲಿ ವೀಣೆಯಾಗಲಿ ಕೇವಲ ನಿಮಿತ್ತ ಅಷ್ಟೆ ನಿಜವಾದ ಕಲಾವಿದ ನಿಜವಾದ ಸಂಗೀತ ಹೊರಗೆ ಹೊಮ್ಮತಾ ಇರುವುದು ಕಲಾವಿದನಿಂದ ನಿಮಿತ್ತವಾಗಿ ಒಂದು ವಸ್ತುವನ್ನು ಮಾಡಿಕೊಂಡು ಅದರ ಮೂಲಕ ನಾನಾ ಸ್ವರಗಳನ್ನು ರಾಗಗಳನ್ನು ಸಂಗೀತವನ್ನು ಕಲಾವಿದ ಹೇಗೆ ಹೊಮ್ಮಿಸ್ತಾನೋ ಭಗವಂತ ಕೂಡ ಈ ಜಗತ್ತಿನ ನಾನಾ ಬಗೆಯ ಸಂಗತಿಗಳನ್ನೆಲ್ಲ ಉಪಯೋಗಿಸಿಕೊಂಡು ಇದರ ಮೂಲಕ ಈ ಜೀವನ ಎನ್ನುವಂಥ ಒಂದು ಸಂಗೀತವನ್ನು ನುಡಿಸ್ತಾನೆ ಎಲ್ಲವೂ ಆ ಕಲಾವಿದದೇ ಕಲಾವಿದನದೇ ಜಗತ್ತನ್ನು ಸೃಷ್ಟಿ ಮಾಡುವುದಾಗಿರಲಿ ಈ ಲೋಕವನ್ನು ನಡೆಸ್ತಾ ಇರುವುದಾಗಿರಲಿ ಪ್ರತಿಯೊಂದು ಕೂಡ ಆ ಮಹಾಕಲಾವಿದ ಅಥವಾ ದೊಡ್ಡ ಒಂದು ಸೃಷ್ಟಿಕರ್ತ ಅಂತವನನ್ನು ಕರೆಯಬಹುದು ಸೃಷ್ಟಿಕರ್ತೃ ಎಲ್ಲವೂ ಕೂಡ ಅವನ ಇಚ್ಛೆಯ ಪ್ರಕಾರ ಆಗುವ ಕಾರಣ ನಾವು ಕೇವಲ ನಿಮಿತ್ತ ಈ ಜಗತ್ತು ನಿಮಿತ್ತ ನಮ್ಮ ಮೂಲಕ ಎಲ್ಲ ಲೀಲೆ ನಡೀತಾ ಇದೆ ಇದು ಶ್ರೀರಾಮಕೃಷ್ಣರ ದೃಷ್ಟಿಕೋನ ಚಂದಮಾಮ ಎಲ್ಲರ ಆಕಾಶದಲ್ಲಿ ಹುಣ್ಣಿಮೆ ದಿವಸ ಸುಂದರವಾದ ಚಂದ್ರ ಮೇಲಕ್ಕೆ ಮೇಲಕ್ಕೆ ಬಂದು ಇಡಿ ಜಗತ್ತಿಗೆ ತಂಪಾದಂಥ ಬೆಳದಿಂಗಳನ್ನು ಚೆಲ್ಲುತ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಮಗು ಅದನ್ನು ನೋಡಿ ಆನಂದಪಟ್ಟು ನನಗೆ ಬೇಕು ಅಂತ ಕೇಳಿದರೆ ಅದನ್ನು ತಂದುಕೊಡೋಕ್ಕಾಗತ್ತ ಎಲ್ಲರ ಮನೆಯ ಮಕ್ಕಳಿಗೆ ಸೇರಿದಂಥವನೇ ಆ ಚಂದಮಾಮ ಹಾಗಾಗಿ ಪ್ರತಿಯೊಬ್ಬರಿಗೂ ಅವನನ್ನು ನೋಡಿ ಆನಂದಿಸುವುದಕ್ಕೆ ಹಕ್ಕು ಇದೆ ಕೇವಲ ನನ್ನದು ಅಂಥ ಒಬ್ಬ ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಭಗವಂತನ ವಿಚಾರ ಕೂಡ ಅಷ್ಟೇ ಭಗವಂತ ನೀಡಿರುವಂಥ ಈ ಜಗತ್ತನ್ನು ಅನುಭವಿಸುವುದಾಗಿರಲಿ ಅಥವಾ ಇದನ್ನು ರಚನೆ ಮಾಡಿದ ಭಗವಂತ ಯಾರು ಅಂತ ತಿಳಿದುಕೊಳ್ಳುವುದಾಗಿರಲಿ ಅದು ಎಲ್ಲರಿಗೂ ಸೇರಿದಂಥ ಒಂದು ವಿಚಾರ ಕೇವಲ ನನಗೆ ಮಾತ್ರ ಭಗವಂತ ಸಾಕು ನೀನು ಅವನ ಬಗ್ಗೆ ಮಾತನಾಡಬೇಡ ನಾನು ಮಾತ್ರ ದೇವರನ್ನು ಕಂಡ್ರೆ ಸಾಕು ನಿನಗೆ ಅಧಿಕ ಅಧಿಕಾರ ಇಲ್ಲ ಈ ರೀತಿಯೆಲ್ಲ ಹೇಳುವ ಹಾಗಿಲ್ಲ ಚಂದಮಾಮನ ಹಾಗೆ ಇಡೀ ಜಗತ್ತಿಗೆ ಅವನು ಬೆಳದಿಂಗಳನ್ನು ಬೀರ್ತಾನೆ ಭಗವದ್ಭಕ್ತಿಯನ್ನು ನೀಡ್ತಾನೆ ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸ್ತಾನೆ ಮತ್ತೆ ಭಗವಂತನನ್ನೇ ಸೇರುವ ಹಾಗೆ ದಾರಿ ತೋರಿಸ್ತಾನೆ ಆದ್ದರಿಂದ ಎಲ್ಲರೂ ಕೂಡ ಅವನನ್ನು ಕಾಣಬಹುದು ಅವನ ಇಚ್ಛೆಯಂತೆ ಎಲ್ಲವೂ ಘಟಿಸ್ತದೆ ಆಗ ಗಿರೀಶ್ಚಂದ್ರ ನಗ್ತಾ ಕೇಳ್ತಾನೆ ಭಗವಂತನ ಇಚ್ಛೆಯಂತೆ ತಾನೆ ನಾನು ಹೇಳುವುದು ಇದೇನೆ ಅವನು ಹೇಳ್ತಾನೆ ನಾನು ಕೂಡ ಇದೇ ಹೇಳ್ತೀನಿ ಅಂತ ಆದರೆ ಪರಮಹಂಸರು ಹೇಳೋದು ಸಂಪೂರ್ಣ ಭಗವಂತನನ್ನು ತಿಳಿದುಕೊಂಡು ಹೇಳುವ ಮಾತು ಗಿರೀಶ್ಚಂದ್ರ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಹೇಳ್ತಾನೆ ಸಮುದ್ರವನ್ನು ಚಿತ್ರದಲ್ಲಿ ನೋಡಿ ಓ ಇದು ಸಮುದ್ರ ನಾನು ನೋಡಿದ್ದೀನಿ ಅಂತ ಹೇಳುವುದಕ್ಕೂ ಸ್ವತಃ ಸಮುದ್ರಕ್ಕೆ ಹೋಗಿ ಅಲ್ಲಿ ಮುಳುಗಾಕಿ ಸ್ನಾನ ಮಾಡಿ ಬಂದು ಹೇಳುವುದಕ್ಕೂ ವ್ಯತ್ಯಾಸ ಇದೆ ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ ಮನುಷ್ಯ ಸರಳನಾದರೆ ಶೀಘ್ರವಾಗಿ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಕೆಲವರಿಗೆ ಈ ಜ್ಞಾನ ದೊರಕದು ಮೊದಲನೆಯದಾಗಿ ವಕ್ರ ಬುದ್ಧಿ ಇರುವವರಿಗೆ ಸರಳನಾಗಿ ಇಲ್ಲದೇ ಇರುವುದರಿಂದ ಎರಡನೇದು ಬಾಹ್ಯ ಶುಚಿಯಲ್ಲಿಯೇ ನಿರತರಾಗಿರುವವರಿಗೆ ಮೂರನೆಯದಾಗಿ ಸಂಶಯಾತ್ಮನಿಗೆ ಯಾರ್ಯಾರಿಗೆ ಸಾಕ್ಷಾತ್ಕಾರ ಸುಲಭವಾಗಿ ಸಿಗುತ್ತದೆ ಇನ್ಯಾರಿಗೆ ಕಷ್ಟ ಅದನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು ಭಕ್ತನಿಗೆ ಅಥವಾ ಸಾಧಕನಿಗೆ ಇರಬೇಕಾದ ಗುಣಗಳಲ್ಲಿ ಸರಳತೆ ಬಹಳ ಮುಖ್ಯ ಎನ್ನುವುದಾಗಿ ಅನೇಕ ಸಲ ಹೇಳ್ತಾ ಇದ್ರು ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವುದೇ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಒಂದು ಸಹಜವಾದಂಥ ಒಂದು ಕ್ರಮ ಇದೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದರೆ ಓ ಏನಪ್ಪ ಇಲ್ಲಿಂದ ಬಂದೆ ಏನಾಗಿ ಬೇಕಿತ್ತು ಯಾರನ್ನು ಕಾಣಬೇಕು ಇತ್ಯಾದಿ ವಿಚಾರಿಸ್ತಾನೆ ಅವನು ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾದರೆ ದಣೆದು ಬಂದಿದೆಯಾ ಕೂತುಕೋಪ ಸ್ವಲ್ಪ ನೀರು ಕೊಡಿ ಅಂತ ನೀರು ಕೊಡ್ತಾನೆ ಹೀಗೆ ಸನ್ನಿವೇಶವನ್ನು ವ್ಯಕ್ತಿಯನ್ನು ಅಥವಾ ಪರಿಸ್ಥಿತಿಯನ್ನು ಸರಳವಾಗಿ ಅರಿತುಕೊಳ್ಳುವಂಥ ಒಂದು ಕ್ರಮ ಇದೆ ಯಾರೂ ಸರಳರಾಗಿಲ್ಲವೋ ಅವರು ಯಾವ ರೀತಿ ಭಾವಿಸ್ತಾರೆ ಏನೋ ನನ್ನನ್ನೇ ಹೊಡ್ಕೊಂಡು ಬರ್ತಾಯಿದ್ದಾನೆ ಇವನಿಗೇನೋ ಆಗಬೇಕಾಗಿದೆ ಮೊದಲು ಆ ರೀತಿ ಭಾವಿಸ್ತಾನೆ ವ್ಯಾಪಾರ ಬುದ್ಧಿ ಇನ್ನೂ ಕೆಲವರಿಗೆ ಭಯ ಯಾರಾದರೂ ಸ್ವಲ್ಪ ಸುಳಿದಾಡ್ತಾಯಿದ್ರೆ ಯಾರೋ ಗೂಢಾಚಾರ ಇರಬೇಕು ನಮ್ಮ ಬಗ್ಗೆಲ್ಲ ಏನೋ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಎಚ್ಚರದಿಂದ ಇರಬೇಕು ಅಂತ ಭಾವಿಸ್ತಾನೆ ಇನ್ನು ಕೆಲವು ರೀತಿಯವರು ಸಂದೇಹ ಪಟ್ಟುಕೊಂಡವರು ನನಗೆ ಆಗದವರು ಯಾರೋ ಇವನನ್ನು ಬಿಟ್ಟಿರಬೇಕು ಹೀಗೆಲ್ಲ ಭಾವಿಸ್ತಾರೆ ಇದಕ್ಕೆ ಕೊನೆ ಅಂತ ಇಲ್ಲ ಸರಳರಲ್ಲದವರಿಗೆ ಯಾವ ಯಾವ ಊಹೆ ಮಾಡಬಹುದು ಯಾವ ರೀತಿ ಗ್ರಹಿಸಿಕೊಳ್ಳಬಹುದು ಅದನ್ನು ಹೀಗೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಂಗತಿಯನ್ನು ಸಹಜವಾಗಿ ಗ್ರಹಿಸುವಂಥ ಒಂದು ಕ್ರಮ ಅಂಥ ಕ್ರಮ ಯಾರಲ್ಲಿ ಇರ್ತದೆ ಅವರೇ ಸರಳರು ಭಗವಂತನನ್ನು ತಿಳ್ಕೊಳ್ಳುವುದಕ್ಕೆ ಈ ಸರಳತೆ ಬೇಕು ಅನೇಕ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ತುಂಬ ನಾವು ಹೆಚ್ಚು ಶ್ರಮ ಹಾಕಿದಷ್ಟು ಅರ್ಥ ಆಗುವುದಿಲ್ಲ ಹೇಳಿದ್ದನ್ನು ನೇರವಾಗಿ ಸಹಜವಾಗಿ ನಾವು ಕೇಳಿಸ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ ಸರಳತೆ ಅಂದರೆ ಇದು ಭಗವಂತನನ್ನು ಕುರಿತು ತಿಳಿದುಕೊಳ್ಳುವುದಕ್ಕೆ ಕೆಲವೊಂದು ಮಾತುಗಳು ಅಂಶಗಳು ಪರಂಪರೆಯಿಂದ ಬಂದಿರ್ತವೆ ಶಾಸ್ತ್ರ ಹೀಗೆ ಅಂತ ಹೇಳುತ್ತೆ ಅಥವಾ ಯಾರು ಭಗವಂತನನ್ನು ಕಂಡಿದ್ದಾರೋ ಅವರ ಮಾತುಗಳು ಈ ರೀತಿ ರೀತಿ ಇರ್ತಾನೆ ಅಂತ ತಿಳಿಸ್ಕೊಡುತ್ತೆ ಸರಳನಾಗಿ ಭಗವಂತನ ವಿಷಯವನ್ನು ಕುರಿತು ತಿಳ್ಕೊಳ್ಳುವುದಕ್ಕೆ ಇಷ್ಟಪಡುವವನು ಅಥವಾ ಆ ಒಂದು ಮನಸ್ಥಿತಿ ಇರುವಂಥವನು ಎಲ್ಲ ಮೂಲಗಳಿಂದ ಭಗವಂತನನ್ನು ಕುರಿತು ತಿಳ್ಕೊಳ್ತಾನೆ ತಾನು ಅವನನ್ನು ಕಾಣಬೇಕು ಅಂತ ವ್ಯಾಕುಲತೆಯನ್ನು ಹೊಂದುತ್ತಾನೆ ಅದಕ್ಕಾಗಿ ಏನು ಮಾಡಬೇಕು ಈ ಒಂದು ಮಾರ್ಗವನ್ನು ಹಿಡಿದು ಭಗವಂತನನ್ನು ಕಾಣುವುದಕ್ಕೆ ಪ್ರಯತ್ನ ಕಾಲಕ್ರಮದಲ್ಲಿ ಭಗವಂತನ ಕೃಪೆ ಕೂಡ ಲಭಿಸಿ ಅವನು ಭಗವಂತನನ್ನು ಸೇರ್ತಾನೆ ಅಲ್ಲಿ ಯಾವುದೇ ಬಗೆಯ ಸಂಘರ್ಷ ಇಲ್ಲ ಇನ್ನು ವಕ್ರಬುದ್ಧಿ ಇರುವಂಥವನಿಗೆ ಬೌದ್ಧಿಕವಾಗಿ ಏನೇನೋ ವಿಷಯವನ್ನೆಲ್ಲ ಚೆನ್ನಾಗಿ ಸ್ಥಾಪಿಸಬೇಕು ಸರಳವಾಗಿ ಹೇಳಿದರೆ ಅದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಪ್ರಶ್ನೆ ಹಾಕಬೇಕು ಭಗವಂತ ದಯಾಮಯ ಅಂತ ಹೇಳಿದರೆ ಎಲ್ಲರಿಗೂ ದಯ ನೀಡಿ ಅವನಿಗೇನು ಉಪಯೋಗ ಅದಕ್ಕೇನಾದರೂ ಕಾರಣ ಇರಲೇಬೇಕು ದಯ ಎಲ್ಲರಿಗೂ ದಯ ತೋರಿಸಿದ್ರಿಂದ ಭಗವಂತನಿಗೇನು ಲಾಭ ಅದನ್ನು ಪ್ರೂವ್ ಮಾಡದೆ ನಾನು ಪಕ್ಕೆ ತಯಾರಿಲ್ಲ ತರ್ಕ ಇದು ವಕ್ರ ಬುದ್ಧಿ ಪ್ರತಿಯೊಂದಕ್ಕೂ ಕಾರ್ಯಕರಣ ಸಂಬಂಧ ಇರಬೇಕು ಲಾಜಿಕ್ ಅನ್ನೋದು ಇರಲೇಬೇಕು ಇಲ್ಲದರೆ ಜಗತ್ತೇ ನಡೆಯುವುದಿಲ್ಲ ನಮ್ಮ ಈ ಜಗತ್ತಿನ ಈ ಅಳತೆಗೋಲು ಇಟ್ಕೊಂಡು ಭಗವಂತನನ್ನು ಅಳೆಯುವುದಕ್ಕೆ ನಾವು ಯಾರು ಪ್ರತಿಯೊಂದರಲ್ಲೂ ಕೂಡ ಲಾಜಿಕ್ ತರ್ಕ ವಿಜ್ಞಾನ ಇದನ್ನೆಲ್ಲ ನಾವು ನೋಡಿ ನೋಡಿ ಅಳೆದು ಸತ್ಯವನ್ನೇ ಸತ್ಯ ಅಂದರೆ ಹೀಗೇನೇ ಅಂತ ನಾವು ತೀರ್ಮಾನಿಸಬೇಕಾದ್ರೆ ಈ ಜನ್ಮ ಸಾಕಾಗುವುದಿಲ್ಲ ಖಂಡಿತ ಶ್ರೀರಾಮಕೃಷ್ಣರು ಇನ್ನೊಂದು ಕಡೆ ಹೇಳುತ್ತಾರೆ ನಾವು ಯಾಕೆ ಬಂದಿದ್ದು ಇಲ್ಲಿಗೆ ಮಾವಿನ ಹಣ್ಣು ತಿನ್ನೋದಕ್ಕೆ ತೋಟಕ್ಕೆ ಬಂದಿದ್ದೇವೆ ಸಾಕಷ್ಟು ಮರಗಳಿವೆ ಸುತ್ತಮುತ್ತ ಅದರಲ್ಲೆಲ್ಲ ಎಷ್ಟೆಷ್ಟು ಎಲೆಗಳಿವೆ ಎಷ್ಟೆಷ್ಟು ಕೊಂಬೆಗಳಿವೆ ಯಾವ್ಯಾವ ಜಾತಿಯ ಮಾವಿನ ಹಣ್ಣುಗಳಿವೆ ಯಾವುದರಲೆಲ್ಲ ಹೂ ಬಿಟ್ಟಿದೆ ಹಣ್ಣಾಗಿವೆ ಇದನ್ನೆಲ್ಲ ನಾವು ಎಣಿಸಿ ಎಣಿಸಿ ವಿಚಾರ ಮಾಡಿ ಕೊನೆಗೆ ಹಣ್ಣನ್ನು ತಿನ್ನಬೇಕು ಅಂತ ಹೊರಟ್ರೆ ನಾವು ಹಣ್ಣು ತಿನ್ನೋದೇ ಇಲ್ಲ ನಮ್ಮ ಸಮಯ ಆಗಿಬಿಡುತ್ತೆ ತೋಟದ ಮಾಲೀಕ ಬಂದು ಹೊರಗೆ ಹಾಕಿಬಿಡ್ತಾನೆ ನಾವು ಬಂದಿರುವುದು ಹಣ್ಣು ತಿನ್ನೋದಕ್ಕೆ ಹತ್ತಿರದಲ್ಲಿ ಎಲ್ಲಿ ಹಣ್ಣು ಸಿಗುತ್ತದೆ ನೋಡಿ ಅದನ್ನು ತಿಂದುಬಿಟ್ಟು ಆಮೇಲೆ ಸಮಯ ಉಳಿದಿದ್ರೆ ಬೇಕಾದಷ್ಟು ಸುತ್ತಾಡೋಣ ಮಾವಿನ ಮರ ಮರದ ಎಲೆ ಎಣಿಸೋಣ ಅಥವಾ ಯಾವ ಯಾವ ಜಾತಿಯ ಮಾವಿನ ಹಣ್ಣು ಇತ್ಯಾದಿ ಎಲ್ಲ ನೋಡೋಣ ಈ ಪ್ರಪಂಚದಲ್ಲಿ ಮನುಷ್ಯನ ಜನ್ಮ ಆಗಿರುವುದು ಯಾತಕ್ಕೆ ಭಗವಂತನನ್ನು ಕಂಡುಕೊಳ್ಳುವುದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ನಿಶ್ಚಿತವಾಗಿ ಹೇಳ್ತಾರೆ ಮನುಷ್ಯ ಜನ್ಮ ಇರುವುದು ಯಾತಕ್ಕೆ ಅಂದರೆ ಭಗವಂತನನ್ನು ಕಂಡುಕೊಳ್ಳುವುದಕ್ಕೆ ಅವರು ಹೇಳ್ತಾರೆ ಈ ಸಾಮರ್ಥ್ಯ ಬೇರೆ ಯಾವ ಪ್ರಾಣಿಗೂ ಇಲ್ಲ ಆಲೋಚನೆ ಮಾಡುವ ಶಕ್ತಿ ಇರುವುದು ಮನುಷ್ಯನಿಗೆ ಮಾತ್ರ ಬೇರೆ ಕೆಲವು ಪ್ರಾಣಿಗಳು ಒಂದು ರೀತಿ ಮಾನಸಿಕ ಭಾವನೆ ಇರಬಹುದು ಆದರೆ ಸ್ವಯಂ ಅನ್ನೋದು ಇಲ್ಲ ನನ್ನನ್ನು ನಾನು ಅರಿತುಕೊಳ್ಳುವಂಥ ಒಂದು ಸ್ವಯಂ ಇದೆಯಲ್ಲ ಇದು ಹೀಗೆ ಇದು ನಾನು ವಸ್ತುವನ್ನು ನಿಶ್ಚಿತವಾಗಿ ಬುದ್ಧಿಶಕ್ತಿಯಿಂದ ತಿಳಿದುಕೊಳ್ಳುವ ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರ ಇದೆ ಇದು ಅವನಿಗೆ ವಿಶೇಷವಾಗಿ ಭಗವಂತನಿಂದ ನೀಡಲ್ಪಟ್ಟಂಥ ಒಂದು ಶಕ್ತಿ ಯಾಕೆ ಅದನ್ನು ಕೊಟ್ಟಿದ್ದಾನೆ ಅಂತಂದರೆ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜಗತ್ತನ್ನು ಅರಿತುಕೊಂಡು ಜಗತ್ತಿನ ಆಚೆಗೆ ಇರುವ ಭಗವಂತನನ್ನು ಕಂಡುಕೊಂಡು ಮನುಷ್ಯ ಪರಿಪೂರ್ಣನಾಗಬೇಕು ಸತ್ಯವನ್ನು ಕಂಡುಕೊಳ್ಳಬೇಕು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಆಗಲೇ ಅವನ ಜೀವನ ಒಂದು ಚಕ್ರ ಪೂರ್ತಿಯಾಗುತ್ತದೆ ನಾನಾ ಜನ್ಮಗಳಲ್ಲೆಲ್ಲ ಸುತ್ತಾಡಿ ಬಂದು ಕಷ್ಟ ನಷ್ಟ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಜಗತ್ತನ್ನೆಲ್ಲ ನೋಡಿ ಕೊನೆಗೆ ಇದು ನಿಸ್ಸಾರ ಎಲ್ಲಕ್ಕೆ ಮೂಲವಾದದ್ದು ಎಲ್ಲದರ ಸಾರ ವಸ್ತುವಾದದ್ದು ನಿಜವಾಗಿಯೂ ಶಾಶ್ವತವಾಗಿ ಅಳಿವು ಇಲ್ಲದೇ ಇರುವಂಥ ವಸ್ತು ಭಗವಂತ ಅಂತ ಕೇಳಿಕೊಂಡಾಗಲೇ ಅವನ ಆ ಜನ್ಮ ಜನ್ಮಾಂತರದ ಚಕ್ರ ಪೂರ್ಣಗೊಂಡು ಅವನು ಸೇರ್ತಾನೆ ಅದಕ್ಕೋಸ್ಕರವೇ ಈ ಮನುಷ್ಯ ಜನ್ಮ ಆಗಿದೆ ಆದ್ದರಿಂದ ನಮಗೆ ಲಭ್ಯವಾಗಿರುವ ಈ ಎಲ್ಲ ನಮ್ಮ ಇಂದ್ರಿಯಗಳು ಮನಸ್ಸು ಬುದ್ಧಿ ದೇಹ ಇದನ್ನೆಲ್ಲ ಬಳಸಿಕೊಂಡು ಸಾಧನೆ ಮಾಡಿ ಭಗವಂತನನ್ನು ಕಂಡುಕೋ ಅಂತ ಶ್ರೀರಾಮಕೃಷ್ಣರು ಹೇಳಿದರು ಆದ್ದರಿಂದ ಸರಳವಾಗಿ ಮತ್ತು ನೇರವಾಗಿ ಅವನನ್ನು ತಲುಪುವ ಮಾರ್ಗ ಯಾವುದು ಎನ್ನುವುದನ್ನು ಕಂಡುಕೊಳ್ಳಬೇಕು ಹೊರತು ನಮ್ಮ ವಕ್ರ ಬುದ್ಧಿಯಿಂದಾಗಿ ವಕ್ರವಕ್ರವಾಗಿ ಚಲಿಸ್ತಾ ನಾವು ದಾರಿ ತಪ್ಪಿ ಗುಂಡಾರಣ್ಯದಲ್ಲಿ ಎಲ್ಲೆಲ್ಲೋ ಅಳದಾಡಿ ಕೊನೆಗೆ ನೇರ ಮಾರ್ಗವನ್ನೇ ನಾವು ಮರೆತು ಬಿಟ್ಟರೆ ನಾವು ಮರಳಿ ಮನೆಗೆ ಬರೋದಿಲ್ಲ ಮತ್ತೆ ಸರಿ ದಾರಿಗೆ ಬರಬೇಕಾದ್ರೆ ಬಹಳ ಕಷ್ಟ ಇದೆ ಆದ್ದರಿಂದ ದಾರಿ ತಪ್ಪದ ಹಾಗೆ ನೋಡ್ಕೋ ಗುಂಡಾರಣ್ಯದಲ್ಲಿ ರಾತ್ರಿ ಹೊತ್ತು ನಾವು ಟಾರ್ಚ್ ಹಿಡ್ಕೊಂಡು ಹೋದರೆ ಸರಿಯಾದ ದಾರಿ ಯಾವುದು ಅಲ್ಲೇ ಹೋಗಬೇಕಾಗತ್ತೆ ಸಂದೇಹ ಬಂದಾಗ ಸಂದೇಹ ಪರಿಹಾರ ಮಾಡಿಕೊಂಡು ಮುಂದಕ್ಕೆ ಮುಂದಕ್ಕೆ ನೇರ ದಾರಿಯಲ್ಲಿ ಹೋಗಬೇಕು ಎಲ್ಲೋ ದಾರಿ ಸಿಕ್ಕಿತ್ತು ಅಂತ ಹೋದರೆ ಅದು ಕೊನೆಯಿಲ್ಲದೆ ಹೊರಟು ಹೋಗ್ತಾ ಇರ್ತದೆ ದಾರಿಯೇ ಸಿಗುವುದಿಲ್ಲ ಹೀಗೆ ಸರಳ ವಕ್ರ ಬುದ್ಧಿ ಇರುವಂಥವನಿಗೆ ಜ್ಞಾನ ಸಿಗುವುದಿಲ್ಲ ಸರಳನಲ್ಲದೇ ಇರುವುದರಿಂದ ಎರಡನೇದಾಗಿ ಬಾಹ್ಯ ಶು ನಿರತರಾದವರಿಗೆ ಇದನ್ನು ಬಂಗಾಳಿ ಭಾಷೆಯಲ್ಲಿ ಶುಚಿ ಬಾರಿ ಅಂತ ಹೇಳ್ತಿದ್ರು ಶುಚಿತ್ವ ಅದರ ಒಂದು ಮಡಿ ಮೈಲಿಗೆ ಇತ್ಯಾದಿಗಳ ಕಾಳಜಿ ಕೆಲವರಿಗೆ ಅತಿಯಾಗಿ ಇರ್ತದೆ ಅದು ಯಾಕೆ ಅಂತಂದರೆ ಮನಸ್ಸು ಅದರಲ್ಲೇ ನಿಂತಿರೋದ್ರಿಂದ ಮೂರು ಹೊತ್ತು ಸ್ನಾನ ಮಾಡುವುದು ತಪ್ಪೇನಿಲ್ಲ ಒಳ್ಳೆಯದೇ ಶೌಚ ಅತ್ಯಂತ ಉತ್ತಮ ಕೆಲವರಿಗೆ ಅದು ಸಾಕಾಗದೆ ನಾಲ್ಕೈದು ಸಲ ಮಾಡಿಬಿಡ್ತಾರೆ ಆದರೂ ಕೂಡ ನಾನು ಇನ್ನು ಕೂಡ ಶುದ್ಧನಾಗಲಿಲ್ಲ ಎನ್ನುವಂಥ ಭಾವನೆ ಇದ್ದು ಬಿಟ್ರೆ. ಕೈ ತೊಳಿತ ನಿಂತ್ಕೊಂಡ್ರೆ ಅರ್ಧ ಗಂಟೆ ಆದರೂ ಕೈ ಶುದ್ಧ ಆಗುವುದಿಲ್ಲ ತೊಳಿತದೇ ಇರ್ತಾರೆ ಬೆಂಗಾಲಿಯಲ್ಲಿ ಒಂದು ಗಾದೆನೂ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ವೈಷ್ಣವ ಮೊರೆ ನೇಯೆ ಅಂತ ಹೇಳ್ತಾರೆ ವೈಷ್ಣವರು ಈ ಕೈ ತೊಳೆದ್ರಲ್ಲೇ ಸತ್ತು ಹೋಗ್ತಾರೆ ಅಂತ ಆರಂಭದಿಂದ ಅಂತ್ಯವರೆಗೆ ಶುಚಿ ಎಲ್ಲ ಮಡಿಯಾಗಿ ಮೈಲಿಗೆ ಆಗಿ ಕೈ ತೊಳೆದು ಪಾತ್ರ ತೊಳೆದು ಎಲ್ಲ ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದೇ ಒಂದು ಹಟ್ ಒಂದು ಜೀವನದ ಪರಮ ಉದ್ದೇಶ ಎನ್ನುವ ಹಾಗೆ ಅವರು ಅಲ್ಲಿಂತ ಮುಂದೆ ಹೋಗೋದಿಲ್ಲ ಶುಚಿತ್ವ ಅತ್ಯಂತ ಅಗತ್ಯ ನಿಜ ದೈಹಿಕವಾಗಲಿ ಮಾನಿಸ ಮಾನಸಿಕವಾಗಲಿ ಶುಚಿತ್ವ ಬೇಕು ಆದರೆ ಅದೇ ಅತಿಯಾಗಿ ಬಿಟ್ಟರೆ ಜೀವನ ಅದೇ ಆಗಿಬಿಡುತ್ತೆ ಇಂಥವರಿಗೆ ಭಗವಂತ ಸಿಗೋದಿಲ್ಲ ಅದೇ ರೀತಿ ಗೀಳು ಶುಚಿತ್ವದ ಗೀಳು ಎಲ್ಲ ಮಿತಿಯಲ್ಲಿ ಎಷ್ಟು ಬೇಕೋ ಅಷ್ಟಿದ್ದರೆ ನಮಗೆ ಅದು ಹಾನಿಯಾಗುವುದಿಲ್ಲ ಅಡ್ಡಿಯಾಗುವುದಿಲ್ಲ ಮೂರನೇದಾಗಿ ಸಂಶಯಾತ್ಮ ಗೀತೆಯಲ್ಲಿ ಹೇಳಿದಲ್ಲ ಸಂಶಯಾತ್ಮ ವಿನಶ್ಯತಿ ಪ್ರತಿಯೊಂದನ್ನೂ ಸಂದೇಹ ಪಡೋದು ನೋಡಪ್ಪ ಭಗವಂತನನ್ನು ಜಪಧ್ಯಾನ ಮಾಡಿದರೆ ಅವನ ಕೃಪೆಯಾಗತ್ತೆ ಕೃಪೆಯಾದರೆ ನಿನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಒಬ್ಬ ಮಹಾತ್ಮ ನಮಗೆ ಉಪದೇಶ ಮಾಡ್ದ ಅಂತ ಇಟ್ಕೊಳ್ಳಿ ಮೊದಲನೇದಾಗಿ ನಾವು ಸಂದೇಹ ಪಡ್ತೀವಿ ನನಗೆ ಯಾಕೆ ಹೇಳಿದ ಅವನು ಭಗವಂತನನ್ನು ನಂಬಿದರೆ ಎಲ್ಲ ಸಂದೇಹ ಪರಿಹಾರ ಆಗುತ್ತೆ ನಾನು ನಂಬಿಲ್ವಾ ನನಗೆ ನಂಬಿಕೆ ಇಲ್ಲ ಅಂತ ಅವನು ಭಾವಿಸಿದಾನ ಅವನಿಗೆ ಮಾತ್ರ ನಂಬಿಕೆ ಅಂತ ಅವನ ಧೋರಣೆನಾ ಅವನ ಯೋಗ್ಯತೆಯನ್ನು ಇಷ್ಟದಲ್ಲೇ ಅರ್ಥ ಆಗೋದಿಲ್ವೇ ಈ ರೀತಿಯೆಲ್ಲ ನಾವು ಭಾವಿಸ್ತಾ ಹೋದರೆ ನಮ್ಮ ಶ್ರದ್ಧೆ ಎಲ್ಲಿಗೆ ಹೋಯಿತು ನಮಗೆ ಒಬ್ಬಾತ ಒಂದು ಮಾತನ್ನು ಹೇಳಿದರೆ ನಮಗೆ ನಂಬಿಕೆ ಇರಬೇಕಾಗತ್ತೆ ಪ್ರತಿಯೊಬ್ಬರನ್ನು ನಾವು ಸಂದೇಹ ಪಡ್ತಾ ಇದ್ರೆ ಈ ಜೀವನದಲ್ಲಿ ನಮ್ಮ ಜೀವನ ನಡೆಯುವುದೇ ಇಲ್ಲ ಸ್ವಾಮೀಜಿ ಹೇಳ್ತಾ ಇದ್ರು ನಮ್ಮಲ್ಲಿ ನಮಗೆ ನಂಬಿಕೆ ಮೊದಲೇ ಇರಬೇಕು ಯಾರಿಗೆ ನಮ್ಮಲ್ಲಿ ನಂಬಿಕೆ ಇಲ್ವೋ ತಮ್ಮಲ್ಲೇ ತಮಗೆ ನಂಬಿಕೆ ಇಲ್ವೋ ಅಂಥವ್ರು ಎಲ್ಲರನ್ನೂ ಸಂದೇಹ ಪಡ್ತಾರೆ ನಮ್ಮ ಪಕ್ಕದ ಮನೆಯವರ ಮೇಲೆ ಸಂದೇಹ ನಮ್ಮ ಮನೆಯಲ್ಲೇ ಇರೋರ ಮೇಲೆ ಸಂದೇಹ ಮನೆ ಮುಂದೆ ಓಡಾಡ್ತಾ ಮೇಲೆ ಸಂದೇಹ ಮತ್ತು ಯಾರನ್ನ ನಂಬಬೇಕು ನಂಬಿಕೆ ಇರುವವನು ಎಲ್ಲರನ್ನೂ ನಂಬ್ತಾನೆ ಒಂದು ವೇಳೆ ಮೋಸ ಮಾಡಿದವನು ಸಿಕ್ಕಿದ್ರೂ ಕೂಡ ಪಾಪ ಏನೋ ದುರ್ದೇಶೆ ಕೆಟ್ಟ ಗಳಿಗೆ ಬಂದಿದೆ ದುರಾಸೆ ಬಂತು ಮೋಸ ಮಾಡಿದ ಬುದ್ಧಿ ಹೊಳೆದಾಗ ತನ್ನ ತಪ್ಪು ಅವನಿಗೆ ಅರ್ಥ ಆಗತ್ತೆ ಅಂತ ಅವನನ್ನು ಕ್ಷಮಿಸ್ತಾನೆ ಸಾಧ್ಯ ಆದರೆ ಬುದ್ಧಿ ಹೇಳ್ತಾನೆ ಈ ರೀತಿ ಇರುವಂಥವರು ಇದ್ದಾರೆ ಎಲ್ಲರನ್ನಂಬಿ ಬಿಡುವಂಥವರು ಇದ್ದಾರೆ ಸುಲಭವಾಗಿ ಮೋಸ ಹೋಗ್ತಾರೆ ಅಂಥವರು ಇದ್ದಾರೆ ಯಾವ ರೀತಿ ಜೀವಿಸಬೇಕು ಎಲ್ಲಿ ಸಂದೇಹ ಪಡಬೇಕೋ ಎಲ್ಲಿ ಸಂದೇಹ ಪಡಬಾರ್ದೋ ವಿಶ್ವಾಸ ಎನ್ನುವುದಕ್ಕೆ ಶ್ರದ್ಧೆ ಎನ್ನುವುದಕ್ಕೆ ಬಹಳ ವಿಶೇಷವಾದ ಮಹತ್ವ ಇದೆ ಬದುಕಿನಲ್ಲಿ ಈ ರೀತಿ ಪ್ರತಿಯೊಂದನ್ನೂ ಸಂದೇಹ ಪಡ್ತಾ ಹೋಗುವವರಿಗೆ ಅವರ ಜೀವನ ಅತ್ಯಂತ ದಯನೀಯವಾಗಿ ಹೋಗುತ್ತೆ ಭಗವಂತನನ್ನು ಪಡ್ಕೊಳ್ಳೋದು ಬಿಡಿ ಇಹ ಜೀವನವೇ ಅವರಿಗೆ ಕಷ್ಟವಾಗ್ತದೆ ಆದ್ದರಿಂದಲೇ ಗೀತೆ ಹೇಳಿದೆ ಅವನು ವಿನಶ್ಯತಿ ಇಹವೂ ಇಲ್ಲ ಪರವೂ ಇಲ್ಲ ಮೊದಲನೇದಾಗಿ ಇಹ ಜೀವನದಲ್ಲಿ ಸುಖ ನೆಮ್ಮದಿ ಮತ್ತು ಸಮಾಧಾನ ಇವುಗಳನ್ನು ಕಂಡುಕೊಳ್ಳಬೇಕು ಅದಾದಮೇಲೆ ಇದನ್ನು ದಾಟಿ ಹೋಗಬೇಕು ಇದಕ್ಕಿಂತ ಉನ್ನತವಾದ ಭಗವಂತನ ಚಿಂತನೆ ಮಾಡುವುದು ಅವನಿಗೆ ಸಾಧ್ಯ ಆಗುತ್ತೆ ಹೀಗೆ ಸರಳತೆ ಎರಡನೆಯದಾಗಿ ಶುಚಿತ್ವದ ಗಿಗಳು ಹೆಚ್ಚು ಇಲ್ಲದಿರುವುದು ಅಂದರೆ ಅದು ಇರಬಾರ್ದು ಅಂತಲ್ಲ ಸ್ನಾನ ಮಾಡಬೇಕು ಮನೆ ಶುಚಿಯಾಗಿ ಇಡಬೇಕು ನಮ್ಮ ಮನಸ್ಸನ್ನು ಶುಚಿಯಾಗಿ ಇಡಬೇಕು ಆದರೆ ನಮ್ಮ ಎಲ್ಲ ಚೈತನ್ಯವನ್ನು ಬರೇ ಮನೆ ಶುಚಿ ಮಾಡುವುದರಲಿ ಸ್ನಾನ ಮಾಡುವುದರಲಿ ಬಟ್ಟೆ ಒಗೆಯುವುದರಲಿ ಇದರಲ್ಲೇ ನಿರತರಾಗಿ ಬಿಟ್ಟರೆ ನಾವು ಯಾವಾಗ ಭಗವಂತನ ಚಿಂತನೆ ಮಾಡಬೇಕು ಪ್ರತಿಯೊಂದಕ್ಕೂ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗಮನವನ್ನು ಕೊಟ್ಟು ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕಿಲ್ಲ ಇದ್ದರೆ ನಾವು ಇದ್ದಲ್ಲೇ ಇರ್ತೇವೆ ಮುಂದೆ ಹೋಗೋದಿಲ್ಲ ಕೊನೆಯದಾಗಿ ಸಂದೇಹ ಭಾವ ಅದೊಂದು ರೀತಿಯ ಮಾನಸಿಕ ರೋಗ ಒಂದು ಮಿತಿಯಲ್ಲಿ ಸಂದೇಹ ಪಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ ಕಾರಣ ಇರಬೇಕು ಸಕಾರಣವಾಗಿದ್ದರೆ ಒಂದು ವಿಷಯದ ಬಗ್ಗೆ ಸಂದೇಹ ಪಡಬೇ ಕಾರಣ ಇಲ್ಲದೆ ಇಲ್ಲದೆ ಎಲ್ಲರನ್ನೂ ಎಲ್ಲವನ್ನೂ ಸಂದೇಹ ಪಾಡ್ತಾ ಅಂತವನಿಗೆ ಭಗವಂತ ಸಿಗುವುದಿಲ್ಲ ಹೀಗೆ ಮೂರ್ನಾಲ್ಕು ಜನ ಭಕ್ತರು ಆ ಉದ್ದವಾದ ವರಾಂಡದಲ್ಲಿ ಪರಮಹಂಸರ ಹತ್ತಿರ ನಿಂತು ಪರಮಹಂಸ ಅವಸ್ಥೆಯ ಸಂಬಂಧವಾಗಿ ಶ್ರೀರಾಮಕೃಷ್ಣರು ಹೇಳುತ್ತಾ ಇರುವುದನ್ನು ಇದ್ದಾರೆ ಪರಮಹಂಸರ ಅವಸ್ಥೆಯನ್ನು ಕುರಿತು ಅವರೇ ಹೇಳ್ತಾರೆ ಪರಮಹಂಸರಿಗೆ ಸರ್ವದಾ ಬೋಧೆ ಇರ್ತದೆ ಭಗವಂತನೊಬ್ಬನೇ ಸತ್ಯ ಉಳಿದವೆಲ್ಲ ಅನಿತ್ಯ ಎಂಬ ಬೋಧೆ ಇರುತ್ತದೆ ಈ ಮಾತನ್ನು ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಒಬ್ಬರಾದಂಥ ಶಾರದಾನಂದರು ತಮ್ಮ ಒಂದು ಗ್ರಂಥ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅದರಲ್ಲಿ ಬರೀತಾರೆ ಸಾಮಾನ್ಯ ಜೀವಿಗೂ ಅವತಾರ ಪುರುಷರಿಗೂ ಇರುವ ಪ್ರಧಾನ ವ್ಯತ್ಯಾಸ ಏನು ಅಂತಂದರೆ ಸಾಮಾನ್ಯ ಜೀವಿಗಳಿಗೆಲ್ಲ ಹುಟ್ಟಿದಾಗಲೇ ತನ್ನ ದೈವಿಕತೆಯ ಅರಿವು ಇರುವುದಿಲ್ಲ ಭಗವಂತ ಎಲ್ಲರಲ್ಲೂ ಇದ್ದಾನೆ ಎಲ್ಲ ಜೀವಿಗಳ ಅಂತರಂಗದಲ್ಲಿ ಮನೆ ಮಾಡಿಕೊಂಡಿದ್ದಾನೆ ಈ ಸತ್ಯ ಶಾಸ್ತ್ರದಿಂದಲೋ ಮಹಾತ್ಮರ ಉಪದೇಶದಿಂದಲೋ ಅವನ ಕಿವಿಗೆ ಬಿದ್ದು ಅಂಥ ಅಂತರಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎನ್ನುವಂಥ ಒಂದು ಮುಖಕ್ಷತ್ವ ಮೋಕ್ಷದ ಇಚ್ಛೆ ಅದು ಬರುವುದು ಇನ್ನೂ ಬಹಳ ಕೆಲವು ಮಂದಿಗೆ ಅದು ಹುಟ್ಟಬೇಕು ಅನಂತರ ಸಾಧನೆಗೆ ಮುಂದಾಗಬೇಕು ಏನು ದಾರಿ ಕಂಡುಕೊಳ್ಬೇಕು ಮಹಾತ್ಮರ ಉಪದೇಶ ಪಡೆಯಬೇಕು ಅವರ ಬಳಿಗೆ ಹೋಗಬೇಕು ಅನಂತರ ಆ ಮಾರ್ಗದಲ್ಲಿ ನಡೆಯಬೇಕು ಅನೇಕ ವರ್ಷ ಸಾಧನೆ ಮಾಡಿ ಕೊನೆಗೆ ಭಗವಂತನನ್ನು ಕಂಡುಕೊಂಡಾದ ಮೇಲೆ ಆಜ್ಜೀವನಿಗೆ ಅರ್ಥ ಆಗತ್ತೆ ನನ್ನ ಅಂತರಂಗದಲ್ಲಿರುವ ಆ ಚೈತನ್ಯವೂ ಆ ಭಗವಂತನೇ ಅಂತ ಇದು ಸಾಮಾನ್ಯ ಜೀವಿಗಳ ಅವಸ್ಥೆ ಆದರೆ ಪರಮಹಂಸರ ಅಥವಾ ಅವತಾರ ಪುರುಷರ ವಿಶೇಷತೆಯೇನು ಅಂತ ಅಂದರೆ ಜನ್ಮತಃ ಅವರಿಗೆ ತನ್ನ ದೈವಿಕತೆಯ ಅರಿವಿರುತ್ತದಂತೆ ತನ್ನ ಒಳಗಿರುವ ಆ ಭಗವಂತ ಅದು ಇವರ ಬೋಧೆಯ ಮೂಲಕ ಮೂಡಿ ಬರ್ತದಂತೆ ವ್ಯಕ್ತವಾಗಿ ಸಂಪೂರ್ಣವಾಗಿ ಬಾಲ್ಯಕಾಲದಲ್ಲಿ ತಾನೇ ಭಗವಂತ ಎನ್ನುವುದಾಗಿ ಅರ್ಥ ಆಗದೆ ಹೋದರೂ ಅದನ್ನು ವ್ಯಕ್ತಗೊಳಿಸದೆ ಹೋದರೂ ಹೀಗೆ ಬಾಲ್ಯದಿಂದಲೇ ಜನ್ಮತಃ ಅಂದರೆ ಹುಟ್ಟುವಾಗಿನಿಂದಲೇ ಆ ವ್ಯಕ್ತಿಯ ಇರುವ ದೈವಿಕತೆ ಇದೆಯಲ್ಲ ಅದು ಪ್ರಕಾಶವಾಗ್ತಾ ಇರುತ್ತದೆ ಅಂಥ ಮಹಾವ್ಯಕ್ತಿ ಬುದ್ಧಿ ಬೆಳೀತಾ ಇರಬೇಕಾದ್ರೆ ಆ ದೈವಿಕತೆಯ ಎಲ್ಲ ಬಗೆಗಳನ್ನು ವ್ಯಕ್ತಗೊಳಿಸ್ತಾ ಹೋಗ್ತಾನೆ ಅಂತ ಅವರು ಬರೀತಾರೆ ಭಗವಂತನನ್ನು ಕುರಿತ ಒಂದೆರಡು ಮಾತನ್ನು ಕೇಳಿದ ತಕ್ಷಣವೇ ಅವರಲ್ಲಿ ಭಗವನ್ ಭಾವ ಜಾಗೃತವಾಗ್ತದೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಇದನ್ನು ನೋಡ್ತೇವೆ ನಾವು ಕೇವಲ ಆರೇಳು ವಯ ವರ್ಷ ವಯಸ್ಸಿನ ಸಮಯದಲ್ಲಿ ಅನೇಕ ಬಗೆಯ ಅದ್ಭುತವಾದ ಆಧ್ಯಾತ್ಮಿಕ ಅನುಭವಗಳೆಲ್ಲ ಶ್ರೀರಾಮಕೃಷ್ಣರಿಗಾಗ್ತದೆ ಒಂದು ಸಲ ಗದ್ದೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಕಪ್ಪನೆಯ ಮೋಡ ಬಂದು ಅದರ ಹಿನ್ನೆಲೆಯಲ್ಲಿ ಒಂದು ಬೆಳ್ಳಕ್ಕೆಗಳ ಸಾಲು ಹಾರಿಕೊಂಡು ಬಂದಂತೆ ಅದನ್ನು ನೋಡಿ ಭಾವಾವಿಷ್ಟರಾಗಿ ಈ ಜಗತ್ತಿನ ವಿಸ್ಮಯವನ್ನು ನೋಡಿ ಶ್ರೀರಾಮಕೃಷ್ಣರಿಗೆ ಸಮಾಧಿ ಆಗು ಇದು ಎಲ್ಲರಿಗಾಗುವುದಿಲ್ಲ ಎಲ್ಲ ಜೀವಿಗಳಿಗೂ ಇರುವಂಥದ್ದಲ್ಲ ಅದು ಯಾರು ಅವತಾರ ಪುರುಷರು ಅವರಿಗೆ ಸಹಜವಾಗಿ ಈ ಪ್ರಜ್ಞೆ ಇದೆಯಲ್ಲ ಜಾಗೃತವಾಗಿ ಬಿಡುತ್ತೆ ಬಾಲ್ಯತಃ ಆ ದೈವಿಕತೆ ಅವರಲ್ಲಿ ತುಂಬಿಕೊಂಡಿರುತ್ತೆ ಇದು ಅವರ ವ್ಯತ್ಯಾಸ ಎನ್ನುವುದಾಗಿ ಶಾರದಾನಂದರು ಹೇಳ್ತಾರೆ ಆದ್ದರಿಂದ ಈ ಪರಮಹಂಸರಿಗೆ ಸರ್ವದಾ ಈ ಬೋಧೆ ಭಗವಂತ ಒಬ್ಬನೇ ಸತ್ಯ ಉಳಿದವು ಎಲ್ಲ ಅನಿತ್ಯ ಎನ್ನುವುದು ಸಹಜವಾಗಿ ಇರುತ್ತದೆ ಯಾಕಂದರೆ ಸಾಕ್ಷಾತ್ ಭಗವಂತನೇ ಇಚ್ಛೆ ಪಟ್ಟು ಉಳಿದ ಎಲ್ಲ ಪ್ರಪಂಚದ ವ್ಯಕ್ತಿಗಳನ್ನು ಉದ್ಧರಿಸುವುದಕ್ಕಾಗಿ ಜನ್ಮ ಎತ್ತಿ ಆ ಬೋಧ ಇದೆಯೆಲ್ಲ ಸುಪ್ತವಾಗಿ ಅಡಗಿ ಕುಳಿತಿರುವ ಹಾಗೆ ಒಳಗೆ ಇರುತ್ತದೆ ಸರಿಯಾದ ಒಂದು ಸಣ್ಣ ಸೂಚನೆ ಸಿಕ್ಕರೂ ಸಾಕು ಅದು ಹೊರಕ್ಕೆ ವ್ಯಕ್ತವಾಗುತ್ತೆ ಹಾಲನ್ನು ನೀರಿನಿಂದ ಪ್ರತ್ಯೇಕ ಮಾಡುವ ಶಕ್ತಿ ಹಂಸ ಪಕ್ಷಿ ಒಂದಕ್ಕೆ ಮಾತ್ರ ಇದೆ ಪರಮಹಂಸ ಅಂತ ಕರೆಯೋದು ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಹಕ್ಕಿಗಳಿಗೂ ಕೂಡ ನೀವು ಹಾಲನ್ನು ಕುಡಿಸಬಹುದು ಹಾಲಿಗೆ ನೀರನ್ನು ಮಿಶ್ರಣ ಮಾಡಿ ಕೊಟ್ಟರೆ ಆರಾಮಾಗಿ ಕುಡಿದು ಬಿಡುತ್ತೆ ಹಂಸ ಪಕ್ಷಿ ಮಾತ್ರ ಹಾಲನ್ನು ಮಾತ್ರ ಕುಡಿಯುತ್ತದಂತೆ ನೀರನ್ನು ಬಿಡ್ತದಂತೆ ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ ಆದರೆ ಅಂಥ ಒಂದು ನಂಬಿಕೆ ಇದೆ ಪರಮಹಂಸ ಅಂತಂದರೆ ಮನುಷ್ಯರಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳಿದ್ದಾರೆ ಅವರು ಪ್ರತಿಯೊಂದನ್ನು ಕೂಡ ಈ ಜಗತ್ತಿನಲ್ಲಿ ತಮ್ಮ ಬುದ್ಧಿಯ ಮೂಲಕ ಹಂಸ ಹೇಗೆ ನೀರು ಮತ್ತು ಹಾಲನ್ನು ಬೇರ್ಪಡಿಸುವುದು ಅದೇ ರೀತಿ ಪರಮಹಂಸರು ಸತ್ಯ ಮತ್ತು ಅಸತ್ಯ ಭಗವಂತ ಮತ್ತು ಜಗತ್ತು ಇದಕ್ಕಿರುವ ಭಿನ್ನತೆಯನ್ನು ಪ್ರತಿಯೊಂದರಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ನೋಡ್ತಾರೆ ಜಗತ್ತು ಅನಿತ್ಯ ಭಗವಂತ ಒಂದೇ ಸತ್ಯ ಇದನ್ನು ಪ್ರತಿ ಕ್ಷಣವೂ ಕೂಡ ಅನುಭವಿಸ್ತಾ ಇರ್ತಾರೆ ಆದ್ದರಿಂದ ಅವರಿಗೆ ಪರಮಹಂಸ ಎನ್ನುವುದಾಗಿ ಹಾಲು ನೀರಿನಲ್ಲಿ ಬೆರೆತು ಹೋಗಿದ್ದರೆ ಹಂಸದ ನಾಲಿಗೆಯಲ್ಲಿ ಒಂದು ವಿಧವಾದ ಆಮ್ಲದ್ರವವಿದೆ ಅದು ಹಾಲನ್ನು ನೀರನ್ನು ಬೇರೆ ಮಾಡಿಬಿಡುತ್ತದೆ ಪರಮಹಂಸರ ಬಾಯಲ್ಲೂ ಅಂಥದೊಂದು ಆಮ್ಲ ದ್ರವವಿದೆ ಅದೇ ಪ್ರೇಮಾಭಕ್ತಿ ಪ್ರೇಮಾಭಕ್ತಿ ಅಂದರೆ ಭಕ್ತಿಯಲ್ಲೇ ಅತ್ಯುನ್ನತವಾದಂಥ ಭಕ್ತಿ ರಗಾನುಗಭ ಭಕ್ತಿ ಅಂತ ಕರೀತಾರೆ ಕೆಲವೊಂದು ಸಲ ಪರಾಭಕ್ತಿ ಅಂತಲೂ ಕೂಡ ಇದನ್ನು ಕರೆಯುವುದು ಉಂಟು ಅದು ಅಂಕುರವಾಗಿದ್ದರೆ ನಿತ್ಯಾನಿತ್ಯ ವಿವೇಕ ಉಂಟಾಗುತ್ತದೆ ಭಾವನೆಯಿಂದ ಕೂಡಿದ ಉನ್ನತವಾದ ನಿಷ್ಕಲ್ಮಷವಾದ ಭಕ್ತಿಯೇ ಈ ಪ್ರೇಮಾ ಭಕ್ತಿ ಭಗವಂತನ ಅನುಭೂತಿಯೂ ದೊರೆಯುತ್ತದೆ ಭಗವಂತನ ದರ್ಶನವೂ ದೊರೆಯುತ್ತದೆ ಭಕ್ತಿಗೆ ನಾನಾ ಬಗೆಯ ಹಂತಗಳು ಇವೆ ಎನ್ನುವುದಾಗಿ ನಾವು ಕೇಳ್ತೇವೆ ದೇವರ ಮುಂದೆ ಕುಳಿತುಕೊಂಡು ಒಬ್ಬ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜಪಧ್ಯಾನ ಪೂಜೆ ಪುನಸ್ಕಾರ ಮಾಡ್ತಾನೆ ಅವನಿಗೆ ಭಕ್ತಿ ಇಲ್ಲ ಅಂತ ನಾವು ಹೇಳೋಕ್ಕಾಗುವುದಿಲ್ಲ ಭಗವಂತನ ಮೂರ್ತಿಯ ಮುಂದೆ ಕುಳಿತುಕೊಂಡು ಭಗವಂತ ನಿನ್ನನ್ನು ಬಿಟ್ಟರೆ ಏನೂ ಇಲ್ಲ ನನ್ನ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡು ನನಗೆ ಜ್ಞಾನಭಕ್ತಿಯು ರಾಗ್ಯಗಳನ್ನು ಕೊಡು ನಿನ್ನ ಕೃಪೆಯಿಂದ ನನಗೆಲ್ಲವೂ ಲಭಿಸಬಹುದು ಅಂತ ಒಬ್ಬ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದರೆ ಅದು ಭಕ್ತಿನೇ ಅದು ಅದರಲ್ಲಿ ಎರಡೂ ಮಾತು ಇಲ್ಲ ನಮಗೆ ಅಗೋಚರವಾದಂಥ ಒಂದು ಶಕ್ತಿಯನ್ನು ಅವನ ಮುಂದೆ ನಾವು ತಲೆಬಾಗಿ ನಮ್ಮ ಎಲ್ಲ ಅಹಂಕಾರವನ್ನು ಬದಿಗೆ ಇಟ್ಟು ಅವನನ್ನೇ ಶರಣ ಹೋಗುವುದು ಇದೆಯಲ್ಲ ಅದು ಖಂಡಿತವಾಗಿ ಉತ್ತಮವಾದ ಭಕ್ತಿ ಆದರೆ ಪ್ರೇಮಭಕ್ತಿ ಅಥವಾ ಪರಾಭಕ್ತಿ ಅದು ಅತ್ಯಂತ ಉನ್ನತ ಮಟ್ಟದ್ದು ಸಾಮಾನ್ಯ ಭಕ್ತಿ ಸಾಕಷ್ಟು ದೀರ್ಘಕಾಲ ಅದೇ ಮತ್ತೆ ಮತ್ತೆ ಮತ್ತೆ ಮತ್ತೆ ಆತನ ಹೃದಯವನ್ನು ಹೊಕ್ಕು ಅವನಲ್ಲಿ ಪಕ್ವವಾಗಿ ಹಣ್ಣಾಗಿ ಮಾಗಿ ಕೊನೆಗೆ ಅದು ಪರಾಭಕ್ತಿಯಾಗ್ತದಂತೆ ಆ ಪರಾಭಕ್ತಿಯಲ್ಲಿ ಏನೇನಾಗುತ್ತದೆ ಅದನ್ನು ಅನೇಕ ಕಡೆ ಈ ಮಹಾತ್ಮರೆಲ್ಲ ಹೇಳ್ತಾರೆ ಭಗವಂತನ ಒಂದು ಹೆಸರು ಕೇಳಿದರೆ ಸಾಕು ಕಣ್ಣಲ್ಲಿ ನೀರು ಸುರಿತದಂತೆ ಅದು ಹೇಗೆ ಸಾಧ್ಯ ಆಗುತ್ತೆ ನಮಗೆ ಅತ್ಯಂತ ಆಪ್ತರಾದ ವ್ಯಕ್ತಿ ಸತ್ತು ಹೋದರೆ ಅವನ ನೆನಪಾದಾಗಲ್ಲ ಅಥವಾ ಅವನ ಅಥವಾ ಅವಳ ಯಾರೇ ಆಗಿರಲಿ ಮಗುವೆ ಆಗಿರಲಿ ನೆನಪಾದ ತಕ್ಷಣವೇ ಕಣ್ಣಲ್ಲಿ ನೀರು ಸುರಿಯುತ್ತದೆ ಯಾಕಂದರೆ ನಮ್ಮ ಹೃದಯಪೂರ್ಣವಾಗಿ ಆ ವ್ಯಕ್ತಿಯನ್ನು ಪ್ರೀತಿಸ್ತಾ ಇರ್ತದೆ ಇದು ಲೌಕಿಕ ಜೀವನದಲ್ಲಿ ಕಾಣುವಂಥದ್ದು ಆದರೆ ಪಕ್ವವಾದ ಭಕ್ತಿಯಲ್ಲಿ ಅ ವ್ಯಕ್ತಿಯ ಹೃದಯ ಪೂರ್ಣವಾಗಿ ಭಗವಂತನನ್ನು ಪ್ರೀತಿಸ್ತಾ ಇರ್ತದೆ ಅವನಿಗೆ ಭಗವಂತ ಅಂದರೆ ಒಂದು ಕಲ್ಲಿನ ಮೂರ್ತಿಯಲ್ಲ ಕಣ್ಣಿಗೆ ಕಾಣದ ದೂರದಲ್ಲಿ ಎಲ್ಲೂ ಕುಳಿತಿರುವಂಥ ಒಬ್ಬ ವ್ಯಕ್ತಿಯಲ್ಲ ಜೀವಂತವಾಗಿ ತನ್ನ ಎದುರೇ ಒಬ್ಬ ವ್ಯಕ್ತಿ ಇದ್ದರೆ ಹೇಗೆ ಅದಕ್ಕಿಂತ ಹೆಚ್ಚು ಅವನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇರ್ತಾನೆ ಅಷ್ಟರ ಮಟ್ಟಿದ ಮಟ್ಟಿನ ಒಂದು ಹಂತಕ್ಕೆ ಅವನು ಏರಬೇಕಾಗುತ್ತೆ ಅವನಿಗೆ ಬಾಹ್ಯ ಜಗತ್ತು ಮಾತ್ರವೇ ಸತ್ಯ ಅಲ್ಲ ತನ್ನ ಅಂತರಂಗದಲ್ಲಿ ತಾನು ಬೆಳೆಸ್ಕೊಂಡು ಬಂದಂಥ ಆ ದೈವಿ ಮೂರ್ತಿ ಇದೆಯಲ್ಲ ಅದು ಜೀವಂತವಾಗಿರ್ತದೆ ಅಂಥ ಪ್ರೇಮ ಅವನಲ್ಲಿ ತುಂಬಿ ತುಳುಕ್ತಾ ಇರಬೇಕಾದ್ರೆ ಅವನ ಹೆಸರು ಕಿವಿಗೆ ಬಿದ್ದರೆ ಸಾಕು ಕಣ್ಣಲ್ಲಿ ನೀರು ಸುರಿಯುತ್ತದೆ ಏನೇನು ಭಾವನೆಗಳು ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಾಂತಿಶಾಂತಿಶಾಂತಿ ಹರಿ ಓಂ ತೀರಾಮರ್ಪಣಮಸ್ತು